ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ವಾಸುದೇವನ ಅನ್ನದಳು ನಾನಾಸುಭಕ್ಷಿ ಸಂಕರ್ಷಣ ಅಂಥೇಳಿ ಅನ್ನದಲ್ಲಿ ವಾಸುದೇವರೂಪಿ ಪರಮಾತ್ಮನ ಉಪಾಸನೆ ಭಕ್ಷದಲ್ಲಿ ಸಂಕರ್ಷಣ ಪರಮಾತ್ಮ ಕೃತಿಪತಿ ಪ್ರದ್ಯುಮ್ನ ಪರಮಾನದಳು ಘೃತದೊಳಗೆ ಅನಿರುದ್ಧ ರೂಪನ ಉಪಾಸನೆ ಸೂಪದಲ್ಲಿ ಸುಪರ್ಣಾಂಸಗನು ಗರುಡ ವಾಹನನಾಗಿರ್ತಕ್ಕಂಥ ಶ್ರೀಧರ ಶಾಖದಳು ವಾಸಭಾನುಜ ಉಪೇಂದ್ರ ಮೂಲೇಶ ನಾರಾಯಣನು ಸರ್ವತ್ರದಲ್ಲಿ ನೆಲೆಸನು ಅಂಥೇಳಿ ಪದಾರ್ಥಗಳ ಅಂತರ್ಗತನಾಗಿರ್ತಕ್ಕಂಥ ಭಗವದ್ ರೂಪದ ಉಪಾಸನೆಯನ್ನು ತಿಳಿಸಿ ಹೇಗೆ ಇರ್ತಾನೆ ಅಂದ ಇದ್ದು ಆ ಪದಾರ್ಥಗಳಲ್ಲಿ ಅಂತರ್ಯಾಮಿಯಾಗಿದ್ದು ಭಗವಂತನ ಕಾರ್ಯ ಏನು ಯಾವ ರೀತಿಯಾಗಿ ಉಪಾಸನೆಯನ್ನು ಮಾಡಬೇಕು ಅಂತ ಮುಂದೆ ತಿಳಿಸ್ತಾರೆ ಅಗಣಿತಾತ್ಮ ಸುಭೋಜನ ಪದಾರ್ಥಗಳ ಒಳಗೆ ಅಖಂಡವಾದೊಂದಗಳಿನ ಅಂತಾಂಶದಿಂದಲೇ ಖಂಡನೆಂದೆನಿಸಿ ಜಗದಿ ಜೀವರ ತೃಪ್ತಿಪಡಿಸುವ ಸ್ವಗತ ಭೇದ ವಿಭಜಿತನ ಈರ್ಬಗೆಯ ರೂಪವನ ರಿತು ಭುಂಜಿಸಿ ಅರ್ಪಿಸವನಡಿಗೆ ಅಗಣಿತಾತ್ಮ ಅಂತ ಪರಮಾತ್ಮನನ್ನು ಕರಿತಾ ಇದ್ದಾರೆ ಭೋಜ್ಯ ಪದಾರ್ಥಗಳ ರುಚಿ ಒಂದು ಇನ್ನೊಂದಿಲ್ಲ ಭಕ್ಷ್ಯಗಳು ಅಂತಲೇ ಹೇಳಿದ್ರು ಕೂಡ ಅಲ್ಲಿ ಭಕ್ಷ್ಯಗಳ ಅಂತರಯಾಮಿಯಾಗಿ ಸಂಕಷ್ಟರೂಪಿ ಪರಮಾತ್ಮನೇ ಇದ್ದರೂ ಕೂಡ ಪದಾರ್ಥಗಳಲ್ಲಿ ವೈವಿಧ್ಯತೆ ಒಂದಿದ್ದಂಗೆ ಇಲ್ಲಿ ಇನ್ನೊಂದಿಲ್ಲ ಹಾಗೆ ಎಲ್ಲವೂ ಕೂಡ ಬೇರೆ ಬೇರೆ ಆಗಿದ್ದರೂ ಕೂಡ ಅಲ್ಲಿ ಭಗವಂತ ಇರ್ತಕ್ಕಂಥವನಲ್ಲಿ ಅಭೇದ ಚಿಂತನೆ ಒಬ್ಬನೇ ಪರಮಾತ್ಮ ಇರ್ತಕ್ಕಂಥದ್ದು ಒಬ್ಬನೇ ವ್ಯಕ್ತಿ ಸಿದ್ಧ ಮಾಡಿರ್ತಕ್ಕಂಥ ಎರಡು ಪದಾರ್ಥಗಳು ಎರಡೂ ಒಂದೇ ಪದಾರ್ಥ ಉದಾಹರಣೆಗೆ ಪಾಯಸ ಎರಡೂ ಶಾವಿಗೆ ಪಾಯಸಾನೆ ಒಬ್ಬನೇ ವ್ಯಕ್ತಿ ಸಿದ್ಧ ಮಾಡಿದ್ದೋ ಆದರೂ ಆ ರುಚಿಯಲ್ಲಿ ವೈವಿಧ್ಯತೆ ಇದೆ ಒಂದರಂತೆ ಇನ್ನೊಂದಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮೊದಲನೇದು ಹೇಗಿತ್ತು ಎರಡನೇದು ಅದೇ ರೀತಿಯಾಗಿ ಆಗೋದು ಸಾಧ್ಯವೇ ಇಲ್ಲ ಅದೇ ರೀತಿಯಾಗಿ ರುಚಿಗಳು ಅನಂತ ಲೆಕ್ಕ ಇಲ್ಲದಷ್ಟು ರೀತಿ ಅನಂತವಾಗಿ ಇರ್ತಕ್ಕಂಥದ್ದು ಅದೇ ರೀತಿಯಾಗಿ ಅದರೊಳಗಿರ್ತಕ್ಕಂಥ ಭಗವದ್ ರೂಪಗಳು ಕೂಡ ಅಗನ್ ಅನಂತವಾಗಿರ್ತಕ್ಕಂಥದ್ದು ಅದನ್ನೇ ಅಗಣಿತ ಆತ್ಮ ಗಣಿತ ಅಂದರೆ ಎಣಿಸ್ಲಿಕ್ಕೆ ಸಾಧ್ಯ ಇರೋದು ಅಗಣಿತ ಅಂದರೆ ಎಣಿಕೆಗೆ ಸಾಧ್ಯ ಇಲ್ಲದೆ ಇರೋಷ್ಟು ಭಗವದ್ ಅಂತ ಹೀಗೆ ಅಗಣಿತಾತ್ಮನಾಗಿ ಭಗವಂತ ಸುಭೋಜನ ಪದಾರ್ಥಗಳ ಒಳಗೆ ಸು ಅಂದರೆ ವಿಹಿತವಾಗಿರ್ತಕ್ಕಂಥ ಪದಾರ್ಥಗಳು ಅಂತ ಎಲ್ಲ ರೀತಿಯಿಂದ ಶಾಸ್ತ್ರದಲ್ಲಿ ಯಾವುದು ವಿಹಿತ ಯಾವುದು ನಿಷಿದ್ಧ ಅಂತ ತಿಳಿಸಿದಾರೋ ಆ ಎಲ್ಲ ಗುಣಲಕ್ಷಣಗಳನ್ನು ಹೊಂದಿರಬೇಕು ಅದೇ ರೀತಿಯಾಗಿ ಈ ಸಂಧಿಯಲ್ಲಿ ತಿಳಿಸುವಂತೆ ಸುರುಚಿ ಒಳ್ಳೆ ರುಚಿಕರವಾಗಿರಬೇಕು ರುಚಿ ರ ಅಂದರೆ ಮನೋಹರವಾಗಿರಬೇಕು ಒಳ್ಳೆ ಆಕಾರ ಒಳ್ಳೆ ಬಣ್ಣ ರೂಪ ಇರಬೇಕು ಸುಗಂಧ ಒಳ್ಳೆ ಸುವಾಸನ ಯುಕ್ತವಾಗಿ ಶುಚಿ ಅಂದರೆ ಶುದ್ಧವಾಗಿರಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಅದು ತಯಾರು ಮಾಡುವ ಪ್ರಕ್ರಿಯೆಯಲ್ಲಾಗಲಿ ಅಥವಾ ಮೂಲವಸ್ತುಗಳಾಗಲಿ ಎಲ್ಲೂ ಕೂಡ ನಿಷಿದ್ಧವಾಗಿದ್ದು ಸರ್ವತಾ ಇರಲೇಬಾರದು ಆ ಎಲ್ಲ ಸುಪದಾರ್ಥಗಳ ಒಳಗೆ ಭಗವಂತ ವಿಶೇಷವಾಗಿ ಸನ್ನಿಹಿತನಾಗಿ ಇರ್ತಾನೆ ರುಚಿ ಹೆಚ್ಚಾದಂತೆಲ್ಲ ಭಗವಂತನ ಸನ್ನಿಧಾನ ಅಧಿಕ ಅಂತ ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಎದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದ್ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಅಂತ ಗೀತೆಯಲ್ಲಿ ಮುಂದೆಡ್ತಾನೆ ಭಗವಂತ ವಿಶೇಷವಾಗಿ ಎಲ್ಲಿ ಸನ್ನಿಹಿತನಾಗಿರ್ತಾನೋ ಅಲ್ಲಿ ಸನ್ನಿಧಾನ ಅಧಿಕವಾಗಿರ್ತಕ್ಕಂಥದ್ದು ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಗುಣವನ್ನು ಕಾಣೋದು ಸಾಧ್ಯ ಯಾವ ವಸ್ತು ಇತರ ಎಲ್ಲ ವಸ್ತುಗಳಿಗಿಂತ ಶ್ರೇಷ್ಠವಾಗಿದೆಯೋ ರುಚಿಕರವಾಗಿದೆಯೋ ಅಲ್ಲಿ ಭಗವಂತನ ವಿಶೇಷ ವಿಭೂತಿ ರೂಪ ಅಂತ ಮುಂದೆ ವಿಭೂತಿ ಸಂಧಿ ಐದನೇ ಸಂಧಿ ಒಳಗದನ್ನು ವಿಸ್ತಾರವಾಗಿ ಚಿಂತನೆ ಮಾಡೋಣ ಅದಕ್ಕೆ ಭಗವಂತ ಹೇಳ್ತಾನೆ ಯಾವ ಪದಾರ್ಥಗಳಲ್ಲಿ ಯಾವುದು ರುಚಿಕಟ್ಟಾಗಿದೆ ನೋಡಲಿಕ್ಕೆ ಮನೋಹರವಾಗಿದೆ ಅದು ವಿಹಿತವಾದ ಪದಾರ್ಥ ಅಲ್ಲಿ ನನ್ನ ವಿಶೇಷ ಸನ್ನಿಧಾನ ನಾನಾ ವ್ಯಕ್ತಿಗಳಲ್ಲಿ ಒಬ್ಬನಲ್ಲಿ ಬಲ ಒಬ್ನಲ್ಲಿ ಜ್ಞಾನ ಒಬ್ಬನಲ್ಲಿ ಆನಂದ ವೈಶಿಷ್ಟ್ಯತೆ ಇದೆ ಅಂತ ಆದರೆ ಅಲ್ಲಿ ನನ್ನ ವಿಭೂತಿ ರೂಪ ವಿಶೇಷ ಸನ್ನಿಧಾನ ಅಂತ ತಿಳ್ಕೊ ಅಂತ ಅದೇ ಎಷ್ಟೇ ರುಚಿಕರ ಆಗಿದ್ರೂ ಕೂಡ ಪದಾರ್ಥ ನಿಷಿದ್ಧ ಆಗಿದ್ದಾರೆ ಅಂಥಲ್ಲಿ ಸನ್ನಿಧಾನ ಅಂದು ಅತ್ಯಂತ ಕಡಿಮೆ ಇರತಕ್ಕಂಥದ್ದು ಅಂತ ಆದ್ದರಿಂದ ಹೀತ ಪದಾರ್ಥಗಳನ್ನೇ ಪರಮಾತ್ಮನಿಗೆ ನಿವೇದನ ಮಾಡಬೇಕು ಸುಭೋಜನ ಪದಾರ್ಥಗಳ ಒಳಗೆ ಪರಮಾತ್ಮ ಇರ್ತಾನೆ ಅಂತ ಹೇಗಿರ್ತಾನೆ ಅಂದರೆ ಖಂಡ ಅಖಂಡನೆಂದೆನಿಸಿ ಅನ್ನದ ರಾಶಿಯನ್ನು ಇಡೀಯಾಗಿ ನೋಡಿದರೆ ಅಲ್ಲಿ ಅಖಂಡವಾಗಿ ಭಗವಂತ ಇದ್ದಾನೆ ಅಂತ ಭಗವಂತನ ಅಖಂಡ ರೂಪದ ಚಿಂತನೆ ಅದರ ಅನಂತ ಅಂಶಗಳನ್ನು ಬಿಡಿಬಿಡಿಯಾಗಿ ಕಂಡರೆ ದೊಡ್ಡ ಅನ್ನದ ರಾಶಿ ಇದೆ ಅಲ್ಲಿ ಭಗವಂತನ ಅಖಂಡ ರೂಪ ಒಂದು ಬಕೇಟೋ ಒಂದು ಡಬ್ರಿನೋ ಅನ್ನ ಅಲ್ಲಿ ಕಂಡ ರೂಪ ಅದಕ್ಕಿಂತ ಚಿಕ್ಕದು ಒಂದು ತುತ್ತು ಅಲ್ಲಿ ಕಂಡ ರೂಪ ಅಷ್ಟು ದೊಡ್ಡ ತುತ್ತಿನಲ್ಲಿ ಒಂದು ಸಣ್ಣ ಅಗಳು ಅಲ್ಲಿ ಕಂಡ ರೂಪ ಅಂತ ಹೀಗೆ ಭಗವಂತನ ಅನಂತ ರೂಪಗಳ ಚಿಂತನೆಯನ್ನು ಮಾಡಬೇಕು ಆ ಖಂಡ ಅಖಂಡ ನೋಡುವಿಕೆಗಷ್ಟೇ ಹೊರತು ಭಗವಂತ ಖಂಡನೂ ಆಗಿರಬಲ್ಲ ಅಖಂಡನೂ ಆಗಿರಬಲ್ಲ ಅಂದರೆ ಅಣೋರಣೀಯ ಮಹತ್ವ ಮಹೀಯನಿದ್ದಂತೆ ಅಣುವು ಆಗಬಲ್ಲ ಅಣು ಮಹತ್ವ ಎರಡೂ ಕಡೆ ವ್ಯತ್ಯಾಸ ಅಂದರೆ ಪದಾರ್ಥದಲ್ಲಿ ವ್ಯತ್ಯಾಸ ಹೊರತೋ ಪದಾರ್ಥ ಅಂತರ್ಗತನಾಗಿರ್ತಕ್ಕಂಥ ಭಗವಂತನಲ್ಲಿ ಅಭೇದ ಚಿಂತನೆ ಹೇಗೋ ಅದೇ ರೀತಿಯಾಗಿ ಖಂಡ ಮತ್ತು ಅಖಂಡ ಪದಾರ್ಥಗಳಲ್ಲಿ ಇರ್ತಕ್ಕಂಥ ಭಗವಂತನ ವ್ಯಾಪ್ತರೂಪ ಒಂದೇ ಅಭೇದ ಚಿಂತನೆಯನ್ನೇ ಮಾಡಬೇಕು ಅದಕ್ಕೆ ದುಷ್ಟಾಂತ ಅಂದರೆ ನವನಾರಿ ಕುಂಜರ ಅಥವಾ ಪಂಚನಾರಿ ತುರಗ ಅಂತ ಮುಂದೆ ಚಿತ್ರಪಟವನ್ನು ತೋರಿಸ್ತಾರೆ ಮುಂದಿನ ಸಂಧಿಗಳಲ್ಲಿ ಹಾಗೆ ಅಂತ ಚಿತ್ರವನ್ನು ಇಡೀಯಾಗಿ ನೋಡಿದ್ರೆ ಅದೊಂದು ಆನೆ ಏನೋ ಕುದುರೆನೋ ರೀತಿಯಾಗಿ ಕಾಣತ್ತೆ ಅದರ ಹತ್ತಿರಕ್ಕೆ ಹೋಗಿ ಅವಯವಗಳನ್ನು ಬಿಡಿಬಿಡಿಯಾಗಿ ಬಿಡಿಯಾಗಿ ನೋಡಿದ್ರೆ ಪ್ರತಿಯೊಬ್ಬಳು ಕೂಡ ಒಬ್ಬಳು ನಾರಿ ಕಾಲಿನ ಭಾಗಕ್ಕೆ ಉದರ ಭಾಗಕ್ಕೆ ಹೀಗೆ ಬೇರೆ ಬೇರೆ ಪ್ರತ್ಯೇಕವಾಗಿ ಅಂತ ಹಾಗೆ ಪರಮಾತ್ಮ ಅನ್ನದ ರಾಶಿಯನ್ನು ಇಡಿಯಾಗಿ ಕಂಡ್ರೆ ಅಲ್ಲಿ ರೂಪಿ ಪರಮಾತ್ಮನ ಚಿಂತನೆ ಮಾಡಬೇಕು ಅಂತಳಿಸ್ತಾನೆ ಅದರೊಳಗೆ ಅದೇ ಆಕಾರದಲ್ಲಿರ್ತಕ್ಕಂಥ ಭಗವದ್ ರೂಪವು ಕೂಡ ಅಖಂಡವಾಗಿ ಇರ್ತಕ್ಕಂಥದ್ದು ಒಂದು ಅವುಗಳನ್ನು ನೋಡಿದಾಗ ಅಲ್ಲಿ ಖಂಡರೂಪನಾಗಿ ಭಗವಂತ ಇರ್ತಾನೆ ಹೀಗೆ ಕಂಡ ಆ ಪದಾರ್ಥ ಕಂಡ ಖಂಡದೊಳಗೆ ಖಂಡನಾಗೇ ಇರ್ತಾನೆ ಭಗವಂತ ಈ ಮತ್ತೆ ಅನಂತ ಅಂಶಗಳಿಂದ ಕೂಡಿದ್ದು ಅನಂತವೂ ಆಗಿದೆ ಅಂತೆ ಅಣುವಿನಲ್ಲಿ ಅಣುರೂಪದಿಂದ ಇರ್ತಾನೆ ಮಹತ್ತಿನಲ್ಲಿ ಅಣುವಾಗೂ ಇರ್ಬೋದು ಮಹದ್ದೂ ಆಗಿರ್ಬೋದು ಹೀಗೆ ಭಗವಂತ ಸರ್ವಶಕ್ತಿ ಸರ್ವ ಸಮರ್ಥ ಸರ್ವತ್ರ ವ್ಯಾಪ್ತನಾಗಿ ಇದ್ದಾನೆ ಅಂತೆ ಈ ಖಂಡ ಅಖಂಡ ಅಂಶಗಳಿಗೆ ಕೊನೆ ಅನ್ನೋದೇ ಇಲ್ಲ ಅದಕ್ಕೆ ಅಗಣಿತ ಆತ್ಮ ಅಂತ ಅದರೊಳಗಿರ್ತಕ್ಕಂಥ ಕಂಡ ಅಕಂಟ ಭಗವದ್ ರೂಪಗಳಿಗೂ ಕೂಡ ಕೊನೆ ಅನ್ನೋದಿಲ್ಲ ಎಣಿಸಿ ಮುಗಿ ತೋಂತಿಲ್ಲ ಅದಕ್ಕೆ ಅಗಣಿತ ಆತ್ಮ ಅಖಂಡನಾಗಿರ್ತಕ್ಕಂಥ ಭಗವಂತ ಅನಂತಾಂಶದಿಂದಲೇ ಖಂಡ ಅಂತ ಕರೆಸ್ಕೊತಾನೆ ಅಂತ ಇದ್ದು ಅವನ ಕಾರ್ಯ ಏನು ಅಂದರೆ ಜಗದಿಜೀವರ ತೃಪ್ತಿಪಡಿಸುವ ಅಂತ ಜಗತ್ತಿನಲ್ಲಿ ಉಣದೇ ಇರ್ತಕ್ಕಂಥ ಜೀವನ ಯಾರೂ ಇಲ್ಲ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ತೃಣಜೀವರ ಪರ್ಯಂತ ಅವರವರಿಗೆ ಯೋಗ್ಯವಾಗಿರ್ತಕ್ಕಂಥ ರಸವನ್ನು ಉಣ್ತಾರೆ ಭಗವಂತನ ಅನುಗ್ರಹದಿಂದ ಕೃಪಾ ಕಟಾಕ್ಷದಿಂದ ಜಗತ್ತಿನಲ್ಲಿ ಉಣ ಉಣದೇ ಇರ್ತಕ್ಕಂಥವ್ರು ಯಾರೂ ಇಲ್ಲ ಅಂತಾದಮೇಲೆ ಉಣ್ಣುವ ಶಕ್ತಿ ಸಚ್ಚಕ್ತಿ ಪ್ರದನುತಾನ ಆಗಿ ಆ ಭಕ್ತಿನಲ್ಲಿ ಶಕ್ತಿಯನ್ನು ಕೊಡಲಿಕ್ಕೆ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ ಅಂತ ತಿಳ್ಕೊಂಡ್ವಿ ಹಾಗೆ ಉಣ್ತಕ್ಕಂಥ ಜೀವನಿಗೆ ಅಗಳಿನ ಚಿಕ್ಕ ಅಂಶವನ್ನು ತಿಂದರೂ ತೃಪ್ತಿ ಇದೆ ಉದಾಹರಣೆಗೆ ಒಂದು ಇರುವೆ ಅಂಥ ಜೀವ ಇದೆ ಅದಕ್ಕೆ ಒಂದು ಸಕ್ಕರೆ ಕಾಳೆ ಭಾರ ಹೊತ್ಕೊಂಡೋಗ್ಲಿಕ್ಕೆ ಆಗೋಲ್ಲ ಅದಕ್ಕಿಂತ ಚಿಕ್ಕ ಒಂದು ಕಾಳನ್ನು ತಿಂದು ಅದು ಆ ರೀತಿಯಾಗಿ ಅದಕ್ಕಿಂತ ಸ್ವಲ್ಪ ದೊಡ್ಡದು ಜೀವ ಇದ್ದೆ ಅದಕ್ಕೆ ಅಗಳಿನಿಂದಲೂ ತೃಪ್ತಿ ಅನೇಕ ಅಗಳಿಂದ ಕೂಡಿರ್ತಕ್ಕಂಥ ತುತ್ತನ್ನು ತಿಂದರೂ ತೃಪ್ತಿ ಅನ್ನದ ರಾಶಿಯಿಂದನೂ ತೃಪ್ತಿ ಇದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅನ್ನದ ಅಗಳಿನಲ್ಲಿ ತುತ್ತಿನಲ್ಲಿ ರಾಶಿಯಲ್ಲಿ ಎಲ್ಲ ಕಡೆಗೂ ಕೂಡ ಭಗವಂತನ ವಿಶೇಷ ಸನ್ನಿಧಾನ ಇರೋದೇ ಕಾರಣ ಹೀಗೆ ತನ್ನ ಅನಂತ ರೂಪಗಳ ಸನ್ನಿಧಾನದಿಂದ ಯುಕ್ತವಾಗಿರ್ತಕ್ಕಂಥ ಅನ್ನವನ್ನು ಬಿಂಬ ರೂಪನಾಗಿ ತಾನೇ ಉಂಡು ಲೀಲೆಯಿಂದ ಪ್ರತಿಬಿಂಬರಾಗಿರ್ತಕ್ಕಂಥ ಜೀವರಿಗೆ ತೃಪ್ತಿಯನ್ನು ಭಗವಂತ ಅದನ್ನೇ ಜಗದಿ ಜೀವರ ತೃಪ್ತಿಪಡಿಸುವ ತೇನವಿನ ತೃಣಮಪಿನ ಚಲತಿ ಭಗವಂತನ ಕಾರ್ಯ ಅವನು ಮಾಡದೆ ಅಥವಾ ಅವನನುಗ್ರಹ ಇಲ್ಲದೆ ಅಂದರೆ ಯಾವುದೂ ಸಾಧ್ಯ ಇಲ್ಲ ಅಲ್ಪಶಕ್ತಿಗಳಾಗಿರ್ತಕ್ಕಂಥ ಜೀವರಿಗೆ ಇಷ್ಟೆಲ್ಲ ಭೋಜ್ಯ ಪದಾರ್ಥಗಳು ಎದುರಿಗಿದ್ರೂ ಕೂಡ ಊಟ ಮಾಡೋದಾಗಲಿ ಮಾಡಿದ್ದನ್ನು ಅರಗಿಸ್ಕೊಳ್ಳೋದಾಗಲಿ ಎರಡೂ ಶಕ್ತಿ ಇಲ್ಲ ಅದನ್ನು ಮಾಡತಕ್ಕಂಥವನು ಭಗವಂತನೇ ಆದ್ದರಿಂದ ಜಗದಿದ್ರೀವರ ತೃಪ್ತಿಪಡಿಸುವ ಜೀವರ ಮೇಲೆ ಕರುಣ್ಯದಿಂದ ತಾನು ಊಟವನ್ನು ಮಾಡ್ತಾನೆ ಈ ಖಂಡ ಖಂಡ ಇಷ್ಟೆಲ್ಲ ರೂಪಗಳನ್ನು ನೋಡಿದ್ವಲ್ಲ ಅಲ್ಲಿ ಪ್ರತ್ಯೇಕತೆ ಇದೆಯಾ ಅಂತ ಹೇಳಿದ್ರೆ ಸ್ವಗತ ಭೇದ ವಿಭರ್ಜಿತ ಅಗಳಿನ ಸೂಕ್ಷ್ಮ ಅಂಶಗಳಿಂದ ಆ ಜೀವನಿಗೆ ಏನೂ ರುಚಿ ಅನ್ನೋದು ಗೊತ್ತಾಗಲ್ಲ ಒಂದು ಅಗಳನ್ನು ಕೊಟ್ಟು ರುಚಿ ನೋಡುವಂಥ ಆದರೆ ಅದರಿಂದನೂ ಪೂರ್ತಿಯಾಗಿ ರುಚಿಯನ್ನು ಗ್ರಹಣ ಮಾಡೋದು ಜೀವನದಿಂದ ಸಾಧ್ಯ ಇಲ್ಲ ಒಂದು ತುತ್ತು ಕೊಟ್ಟಾಗ ಅವನು ರುಚಿಯನ್ನು ನಿರ್ಧಾರ ಮಾಡಬಲ್ಲ ಇದು ರುಚಿಯೋ ಅರುಚಿಯೋ ಅಂತ ಅನ್ನದ ರಾಶಿಯನ್ನು ನೋಡಿದಾಗ ಪೂರ್ಣವಾಗಿರ್ತಕ್ಕಂಥ ತೃಪ್ತಿ ಅನ್ನೋದು ಬರ್ತಾ ಇದೆ ಈ ವ್ಯತ್ಯಾಸ ಯಾಕೆ ಅಂದರೆ ಅದರೊಳಗೆ ಇರ್ತಕ್ಕಂಥ ಭಗವದ್ ಅದಕ್ಕೆ ಕಾರಣ ಹಾಗಾಗಿ ಈ ಈ ಪದಾರ್ಥಗಳಲ್ಲಿ ಅಂದರೆ ಅಗಳಿನ ಒಂದು ಸಣ್ಣ ಅಂಶದಿಂದಾಗಲಿ ಅಥವಾ ಒಂದು ಅಗಳು ಒಂದು ತುತ್ತು ಒಂದು ಡಬರಿಯನ್ನು ಒಂದು ರಾಶಿಯನ್ನು ಹಿಂಗೆ ಅದರೊಳಗಿರ್ತಕ್ಕಂಥ ಭಗವದ್ ರೂಪಗಳಲ್ಲಿ ಏನಾರು ವ್ಯತ್ಯಾಸ ಇದೆಯಾ ಅಂದರೆ ಸರ್ವತಾ ಇಲ್ಲ ಅವನ ರೂಪಗಳಲ್ಲಿ ಸರ್ವತಾ ಭೇದ ಇಲ್ಲ ಭೇದ ಚಿಂತನೆಯನ್ನೇ ಮಾಡಬೇಕು ಅದರಿಂದ ಅದನ್ನು ತಿಳಿಸ್ತಿಕ್ಕೆ ಸ್ವಗತ ಭೇದ ವಿಭರ್ಜಿತ ಅಂತ ಪರಮಾತ್ಮನ ರೂಪ ಗುಣ ಅವನ ಅವಯವ ಯಾವುದರಲ್ಲೂ ಕೂಡ ಭೇದ ಅನ್ನೋದು ಇಲ್ಲ ಆದರೆ ಭೋಜ್ಯ ಪದಾರ್ಥಗಳಲ್ಲಿ ಮಾತ್ರ ಭೇದ ಅನ್ನೋದು ಇದ್ದೇ ಇದೆ ಈ ಅಭೇದ ಈ ವ್ಯತ್ಯಾಸಗಳು ಎರಡೂ ಇದೆಯಲ್ಲ ಅದು ವ್ಯಕ್ತ ಆಗೋದು ಹೆಂಗೆ ಅಂದರೆ ಭಗವಂತನ ಸನ್ನಿಧಾನ ವಿಶೇಷದಿಂದ ಭಗವದ್ ರೂಪಗಳು ಮಾತ್ರ ಭೇದ ವ್ಯತ್ಯಾಸ ಇಲ್ಲದೇ ಇರತಕ್ಕಂಥದ್ದು ಅನ್ನೋದನ್ನು ಸೂಚನೆ ಮಾಡಲಿಕ್ಕೆ ಸ್ವಗತ ಭೇದ ವಿವರ್ಜಿತ ಆಗಿರ್ತಕ್ಕಂಥವನು ಭಗವಂತ ಇದು ಭಗವಂತನ ಅಚಿತ್ಯಾಭುತವಾಗಿರ್ತಕ್ಕಂಥ ಶಕ್ತಿ ಮಹಿಮೆ ಈ ರೀತಿಯಾಗಿ ಖಂಡ ಅಖಂಡ ಈರ್ ಬಗೆಯ ರೂಪವನ್ನು ಅರಿತು ಭುಂಜಿಸಿ ಅರ್ಪಿಸವನಡಿಗೆ ಅಂತ ಈರ್ಬಗೆ ಅಂದರೆ ಎರಡು ರೀತಿಯಾಗಿರ್ತಕ್ಕಂಥದ್ದು ಖಂಡ ಮತ್ತು ಅಖಂಡ ಅಂತ ಕೆಲವು ಖಂಡ ಇನ್ನು ಕೆಲವು ಅಖಂಡ ಅಂತ ಅದಕ್ಕೂ ದೃಷ್ಟಾಂತ ಕೊಡಬೇಕು ಅಂತಾದರೆ ಒಬ್ಬನೇ ವ್ಯಕ್ತಿ ತನ್ನ ತಂದೆಗೆ ಅವನು ಮಗ ಹಾಕ್ತಾನೆ ತನ್ನ ಮಗನಿಗೆ ತಂದೆ ಅಂದರೆ ಒಬ್ಬನೇ ವ್ಯಕ್ತಿ ತಂದೆಯೂ ಆಗ್ತಾನೆ ಮಗನೂ ಆಗ್ತಾನೆ ಲೋಕದಲ್ಲಿ ಹೇಗೆ ಕಾಣ್ತೀವೋ ಹಾಗೆ ಭಗವದ್ ರೂಪ ಇಡೀ ಅಖಂಡ ಬಿಡಿ ಬಿಡಿಯಾಗಿದ್ದರೆ ಖಂಡ ಅಂತ ಇಡೀ ಬಿಡಿ ಹೀಗೆ ಪ್ರತಿಯೊಂದು ರೂಪವೂ ಕೂಡ ಈ ಬಗೆ ಎರಡು ರೀತಿಯಾಗಿ ಇರ್ತಕ್ಕಂಥದ್ದು ಆ ಖಂಡ ಅಖಂಡ ಆ ಎರಡೂ ಪದಾರ್ಥಗಳಲ್ಲಿರ್ತಕ್ಕಂಥ ಭಗವದ್ ರೂಪದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ವೈಲಕ್ಷಣ್ಯ ಅನ್ನೋದಿಲ್ಲ ಅಂತ ಹೀಗೆ ಈರ್ಬಗೆಯ ರೂಪವನ್ನು ಅರಿತು ಈ ರೀತಿಯಾಗಿ ಅನುಸಂಧಾನವನ್ನು ಮಾಡಿ ಭೋಜನವನ್ನು ಮಾಡಿದ್ರೆ ಆ ಭಗವಂತನಿಗೆ ನೈವೇದ್ಯ ವೈಶ್ವದೇವ ಬಲಿಹರಣ ಅತಿಥಿ ಭೋಜನ ಆಮೇಲೆ ವಿಶ್ವಾನರಯ್ಞ ಅಂತ ಚಿಂತನೆಯನ್ನು ಮಾಡಿ ಭೋಜನವನ್ನು ಮಾಡಿದ್ರೆ ಅಂಥ ಸಂಸ್ಕಾರ ಪೂರಿತವಾಗಿರ್ತಕ್ಕಂಥ ಅನ್ನವನ್ನು ಉಂಡ್ರೆ ವಿಶೇಷವಾಗಿರ್ತಕ್ಕಂಥ ತೃಪ್ತಿ ಆನಂದ ಅನ್ನೋದು ಸಿಗತ್ತೆ ಈ ರೀತಿಯಾಗಿ ಪುಂಜಿಸು ಅರ್ಪಿಸು ಅವನಡಿಗೆ ಈಗ ನಮ್ಮ ಸಂಶಯ ಬರ್ತಾ ಇದೆ ಅರ್ಪಿಸು ಆಮೇಲೆ ಬುಂಜಿಸು ಅಂತ ಹೇಳಬೇಕಾಗಿತ್ತು ಅದನ್ನು ಬಿಟ್ಟು ಬುಂಜಿಸಿ ಅರ್ಪಿಸು ಅಂತ ಈ ರೀತಿಯಾಗಿ ಮೊದಲು ಊಟ ಮಾಡಿ ಆಮೇಲೆ ಅರ್ಪಣೆ ಈ ರೀತಿಯಾಗಿ ದಾಸರ ಪ್ರಯೋಗದ ಹಿನ್ನೆಲೆ ಏನು ಅಂಥೇಳಿ ನೈವೇದ್ಯವನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು ಆಮೇಲೆ ಭೋಜನವನ್ನು ಮಾಡಬೇಕು ಆದರೆ ಬುಂಜಿಸಿ ಅರ್ಪಿಸು ಅಂದರೆ ಶಬರಿಯಂತೆ ಬುಂಜಿಸಿ ಅರ್ಪಣೆ ಮಾಡಿರ್ತಕ್ಕಂಥ ಜ್ಞಾನಿಗಳು ಇದ್ದಾರೆ ಅರಿತು ಗುಂಜಿಸಿ ಅರ್ಪಿಸು ಅಂದರೆ ಅರಿತು ಅಂದರೆ ಜ್ಞಾನಪೂರ್ವಕವಾಗಿ ಇದನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣ್ನಿಹೋತ್ರ ಅಂತ ಈ ರೀತಿಯಾಗಿ ಚಿಂತನೆ ಮಾಡಿ ಅದೊಂದು ಪುಣ್ಯಕರ್ಮ ಅಂತೇಳಿ ಈ ರೀತಿಯಾಗಿ ಅನುಸಂಧಾನ ಮಾಡಿ ಅದನ್ನು ಅರ್ಪಣೆ ಮಾಡಬೇಕು ಕರ್ಮವನ್ನು ಅರ್ಪಣೆ ಮಾಡೋದು ಅಂತಾದರೆ ನಾನು ನನ್ನ ಸುಖಕ್ಕಾಗಿ ಕರ್ಮ ಮಾಡಿದ್ದಲ್ಲ ಕೇವಲ ಭಗವತ್ ಪ್ರೇರಣೆಯ ಭಗವತ್ ಪ್ರೀತಿ ತಮ್ಮನ ಈ ಕರ್ಮವನ್ನು ಮಾಡ್ತಾ ಇದು ಕೇವಲ ಭಗವಂತನ ಆರಾಧನಾ ರೂಪವಾಗಿರ್ತಕ್ಕಂಥ ಕರ್ಮ ಅನುಸಂಧಾನ ಅದರಿಂದ ಭಗವಂತ ಸುಪ್ರೀತನಾಗಲಿ ಈ ರೀತಿಯಾಗಿ ಚಿಂತನೆ ಮಾಡೋದೇ ಅರ್ಪಣ ಪ್ರತಿಮೆಯೋ ಸಾಲಿಗ್ರಾಮವೋ ಒಂದು ಅಧಿಷ್ಠಾನವನ್ನು ಇರ್ತಿಲ್ಲ ಅಲ್ಲಿರ್ತಕ್ಕಂಥ ಅಂತರ್ಯಾಮಿ ಇರ್ತಕ್ಕಂಥ ಆ ರೂಪ ಆ ಕರ್ತೃ ಯಾರು ಅರ್ಪಣೆಯನ್ನು ಮಾಡಲಿಕ್ಕೆ ಕೂತಿಯಾನೆ ಆ ಕರ್ತೃ ಆಮೇಲೆ ಆ ಭೋಜ್ಯ ಪದಾರ್ಥಗಳು ಅವನಿಗೆ ಸಮರ್ಪಣೆ ಮಾಡಲಿಕ್ಕೆ ಇಟ್ಟಿರ್ತಕ್ಕಂಥ ಪೂಜಾ ಸಾಧನ ಪದಾರ್ಥಗಳು ಆ ಪೂಜಾ ಸಾಧನ ಪದಾರ್ಥಗಳ ಅಂತರ್ಗತ ರೂಪಕ್ಕೂ ಪ್ರತಿಮಾ ಸಾಲಿಗ್ರಾಮ ಆದಿ ಅಂತರ್ಗತ ರೂಪಕ್ಕೂ ಈ ಕರ್ತವಿನಲ್ಲಿರ್ತಕ್ಕಂಥ ಬಿಂಬ ರೂಪಿಗೂ ಏಕೆ ಚಿಂತನೆ ಮಾಡೋದಿದಿಲ್ಲ ಅದನ್ನೇ ಅರ್ಪಣೆ ಅಂತ ಕಲೀತಕ್ಕಂಥದ್ದು ಆ ಅರ್ಪಣೆಯನ್ನು ನಾಹಂ ಕರ್ತ ಹರಿ ಕರ್ತ ಭಗವಂತನೇ ಅನಂತ ರೂಪಗಳಿಂದ ನನ್ನಲ್ಲಿ ನಿಂತು ಮಾಡಿಸಿದ್ದಾನೆ ಇದಕ್ಕೆ ಫಲ ಏನು ಅಂದರೆ ಭಗವಂತನ ಪರಮಾನುಗ್ರಹ ಪ್ರಾಪ್ತಿಯಾಗಲಿ ಎಂದು ಈ ರೀತಿಯಾಗಿ ಅರ್ಪಣೆಯನ್ನು ಮಾಡಬೇಕು ಆದ್ದರಿಂದ ಅರ್ಪಣ ಅದರಿಂದ ಬುಂಜಿಸಿ ಅದನ್ನು ಯಜ್ಞ ಅಂತ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿರಿ ಬುಂಜಿಸಿ ಅರ್ಪಿಸೋದು ಅಂತಂದರೆ ತುತ್ತು ತುತ್ತು ತಿರುಬೇಕಾದರೂ ಕಾಡ್ ಹರಟೆ ಹೊಡಿದೇ ಇದ್ದಂಗೆ ಲೋಕನಾಥನ ಸ್ಮರಣೆ ಗೋವಿಂದ ಗೋವಿಂದ ಅಂತೇಳಿ ಈ ರೀತಿಯಾಗಿ ಚಿಂತನೆಯನ್ನು ಮಾಡಿಯಾದರೂ ಅರ್ಪಿಸು ಅಂತ ಹಾಗಂದರೆ ಮೊದಲಿಗೆ ಅರ್ಪಣೆ ಮಾಡುವ ಬಗ್ಗೆ ಸ್ಮರಣೆಗೆ ಬಂದಿದ್ದಿಲ್ಲ ಅಥವಾ ಜ್ಞಾನವೇ ಇದ್ದಿದ್ದಿಲ್ಲ ಹಾಗಾಗಿ ಈಗ ಸ್ಮರಣೆ ಮಾಡಿ ಅರ್ಪಣೆ ಮಾಡಿದರೆ ಸ್ವೀಕಾರ ಮಾಡ್ತಾನೋ ಇಲ್ಲೋ ಅಂದರೆ ಉಣುತುಣುತ ಮೈ ಮರೆತು ಕೃಷ್ಣಾರ್ಪಣ ಎನ್ನಲು ಜನನಿ ಭೋಜನ ಸಮಯದಲ್ಲಿ ಅರ್ಭಕ ಕೈ ಒಡ್ಡು ಹೊಂದದಲ್ಲಿ ಅಂಥೇಳಿ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅರ್ಭಕ ಅಂದರೆ ಶಿಶು ಜನನಿ ಭೋಜನ ಸಮಯದಲ್ಲಿ ಕೈ ಕೂಸಿಗೆ ಬೇಕಾದಷ್ಟು ಹೊಟ್ಟೆ ತುಂಬ ಊಟ ಹಾಕಿ ಊಟ ಮಾಡಿಸಿ ಆಮೇಲೆ ತಾಯಿ ಬಂದು ಊಟ ಕೂತ್ಕೊಂಡಿರ್ತಾಳೆ ಆ ಕೂಸು ಹೊಟ್ಟೆ ತುಂಬ ತಿಂದಿರುತ್ತೆ ಆದರೂ ತಾಯಿ ಊಟ ಕೂತಾಗ ಮತ್ತೆ ಬಂದು ಅಮ್ಮ ಅಂತ ಹತ್ರ ಬರತ್ತೆ ಮತ್ತೆ ಒಂದು ತುತ್ತನ್ನು ತಿನಿಸ್ ಕಳಿಸ್ತಾಳೆ ಕೂಸು ಸಂತೋಷ ಪಡತ್ತೆ ಹಾಗೆ ಊಟ ಮಾಡ್ತಾ ಮಾಡ್ತಾ ಮಧ್ಯ ಭಗವಂತನನ್ನು ಗೋವಿಂದ ನಾಮ ಸ್ಮರಣೆ ಮಾಡಿ ಅರ್ಪಣೆ ಮಾಡಿದರೂ ಕೂಡ ಭಗವಂತ ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ ಅದರಿಂದ ಆದರೂ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿರಿ ಸಮರ್ಪಣೆ ಮಾಡೋದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಇಲ್ಲಿ ತಿಳಿಸ್ತಾರೆ ಅವನಡಿಗೆ ಅರ್ಪಿಸು ಅಂದರೆ ಅವನ ಪಾದ ಕಮಲಗಳಲ್ಲಿ ಅರ್ಪಿಸು ಅಂತ ಉತ್ತಮ ನಮ್ಮ ಪಾದ ಶಬ್ದನ ಬಂಡ್ಯತೆ ಅಂತ ಹೀಗೆ ಮಾಡಿದಾಗ ಭೋಜನ ಅನ್ನೋದು ಒಂದು ಯಜ್ಞ ಅಂತಾಗತ್ತೆ ಇಲ್ಲದೇ ಇದ್ದರೆ ಆಹಾರ ಪದಾರ್ಥಗಳು ಖಾಲಿ ಚಿಂತನೆ ಬರಲಿಲ್ಲ ಆದ್ದರಿಂದ ಆಹಾರದಿಂದ ನಮಗೆ ಅಷ್ಟೋ ಇಷ್ಟೋ ಶಾರೀರಿಕ ಬಲ ಕೂಡ ಸತ್ಕರ್ಮಗಳಲ್ಲಿ ಪರ್ಯಾವಸಾನ ಅನ್ನೋದು ಆಗೋದಿಲ್ಲ ಅದಕ್ಕೆ ಅದನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡಿ ಭುಂಜಿಸಿ ಅರ್ಪಿಸವನ ಅಡಿಗೆ ಅಂತ ಅರ್ಪಣೆ ಅನ್ನೋದು ಎರಡು ರೀತಿಯಾಗಿರ್ತಕ್ಕಂಥ ತ್ಯಾಗ ನಾನು ಮಾಡಿದೆ ಅನ್ನೋ ಸ್ವತಂತ್ರ ತ್ಯಾಗ ಅಂದರೆ ಅನಂತ ರೂಪಗಳಿಂದ ಭಗವಂತನೇ ಮಾಡಿಸ್ತಾ ಅನ್ನೋ ಚಿಂತನೆ ಸದಾ ಇರಬೇಕು ನಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಕ್ಯಲಂ ಅನ್ನೋ ಹಾಗೆ ಮತ್ತು ಫಲಾಪೇಕ್ಷ ರಹಿತವಾಗಿ ಅರ್ಪಣೆಯನ್ನು ಮಾಡಬೇಕು ಕರ್ಮಣ್ಯೇ ವಾದಿ ಕಾರಸ್ಥೆ ಕದಾಚನ ಅಂತ ಗೀತೆಯಲ್ಲಿ ಶ್ರೀಕೃಷ್ಣ ತಿಳಿಸಿದಂತೆ ಕರ್ಮ ಮಾಡುವುದಕ್ಕಷ್ಟೇ ಅಧಿಕಾರ ಫಲಾಫಲಗಳ ಅಪೇಕ್ಷೆ ಇಟ್ಕೋಬೇಡ ನಿಷ್ಕಾಮ ಕರ್ಮವನ್ನು ಭಕ್ತಿಯಿಂದ ಮಾಡಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತಿಯ ತಮ್ಮನ ಅನುಸಂಧಾನದಿಂದ ಸಮರ್ಪಣೆ ಮಾಡು ಫಲವನ್ನು ಕೊಡ್ತಕ್ಕಂಥವನ್ನ ಅದನ್ನು ಬಿಟ್ಟು ಕರ್ಮ ಮಾಡಿದ್ದು ನಾನೇ ನಾನೇ ಫಲಭೋಗ್ತರು ಅಂತ ಅಹಂಕಾರದಿಂದ ಮಾಡಿದರೆ ಕರ್ಮಕ್ಕೆ ಒಂದಿಷ್ಟು ಶ್ರಮ ಆಯಿತು ಅಥವಾ ಹಣದ ವಿನಿಯೋಗ ಸಮಯದ ವಿನಿಯೋಗ ಇತ್ಯಾದಿ ಎಲ್ಲ ಆಯಿತು ಹೊರತು ಅದಕ್ಕೆ ಯಜ್ಞಾನ ಮೆರುಗೂ ಬರಲಿಲ್ಲ ಅಂತ ಉತ್ಕೃಷ್ಟವಾದ ಫಲವೂ ಸಹಿತ ಬರೋದಿಲ್ಲ ಅಂತ ದಾಸರು ಎಚ್ಚರಿಸ್ತಾರೆ ಆದ್ದರಿಂದ ನಿತ್ಯದಲ್ಲಿ ನಾವು ದೊಡ್ಡ ದೊಡ್ಡ ಯಜ್ಞ ಅಗಾದಿಗಳನ್ನು ಪ್ರತಿನಿತ್ಯ ಮಾಡಿ ಅರ್ಪಣೆ ಮಾಡೋದು ಅಂತಾದರೆ ಅಲ್ಪಶಕ್ತಿ ಅಸಾರ್ವಜ್ಞತ್ವ ಅಲ್ಪ ಆಯುಸ್ಸು ಇಷ್ಟೆಲ್ಲ ದೋಷಗಳಿಂದ ಯುಕ್ತನಾಗಿರ್ತಕ್ಕಂಥ ಜೀವನಿಗೆ ಸಾಧ್ಯ ಆದ್ರಿಂದ ಈ ಭೋಜನವನ್ನೇ ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಚಿಂತನೆ ಮಾಡಿ ಅರ್ಪಿಸಿ ಅವನ ಅಡಿಗೆ ಅವನ ಪಾದ ಪದ್ಮಗಳಲ್ಲಿ ಸಮರ್ಪಣೆ ಮಾಡು ಅಂತ ದಾಸರಿಲಿ ಮೊದಲಿಗೆ ಅರ್ಪಣೆ ಮಾಡಿ ಉಂಡ್ರೆ ಅದು ಸರಿಯೇ ಅಕಸ್ಮಾತ್ ಪ್ರಾರಬ್ಧ ಕರ್ಮ ವಶಾತೋ ಅಥವಾ ಇನ್ಯಾವುದೋ ವಿಸ್ಮರಣೆ ಆ ಕಾರಣಕ್ಕಾಗಿ ಆದ್ರೆ ಆ ಸಂದರ್ಭದಲ್ಲರೂ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ತುತ್ತು ತುತ್ತಿಗೆ ಗೋವಿಂದ ನಾಮಸ್ಮರಣೆಯನ್ನು ಮಾಡಿ ಅರ್ಪಣೆ ಮಾಡಿದರೂ ಭಗವಂತ ಅದನ್ನು ಸ್ವೀಕಾರ ಮಾಡಿ ಪರಮಾನುಗ್ರಹವನ್ನೇ ಮಾಡ್ತಾನೆ ಅಂತ ಮೈ ಮರೆತು ಕೃಷ್ಣಾರ್ಪಣೆವೆನಲ್ಲೂ ಕೈ ಕೊಂಬನರ್ಪಕ ಜನನಿ ಭೋಜನ ಸಮಯದಲ್ಲಿ ಕೈ ಒಡ್ಡು ಬಂದದಡಿ ಅಂತ ಮುಂದೆ ದುಷ್ಟಾಂತವನ್ನು ತಿಳಿಸ್ತಾರೆ ಆ ರೀತಿಯಾಗಿ ಅರ್ಪಣೆ ಮಾಡಿದರೂ ಸರಿ ಅಂತ ತಿಳಿಸ್ತಾರೆ ಶ್ರೀ ಕೃಷ್ಣ